ಒಂದು ಉಪನ್ಯಾಸ ಎರಡನೆಯ ಪ್ರಪಂಚ ಯುದ್ಧದ ಕಾಲದಲ್ಲಿ ಆಗ ಇಂಡಿಯಾದಲ್ಲಿದ್ದ ಬ್ರಿಟಿಷ್ ಸರ್ಕಾರವು ಇಂಡಿಯಾದ ಸೈನ್ಯ ಬಲವನ್ನು ಅಭಿವೃದ್ಧಿಪಡಿಸುವ ಯೋಜನೆ ಮಾಡಿತ್ತು ಆ ಸಂದರ್ಭದಲ್ಲಿ ಮದರಾಸಿನಲ್ಲಿ ಶಿವಸ್ವಾಮಿ ಅಯ್ಯರವರು ಸೈನ್ಯವನ್ನು ಬಲಪಡಿಸುವುದು ಇಂಡಿಯಾದ ಜನರ ಪ್ರಥಮ ಕರ್ತವ್ಯವೆಂದು ಉಪನ್ಯಾಸ ಮಾಡಿದರು ಅದು ವಿಶ್ವವಿದ್ಯಾನಿಲಯದಲ್ಲಿ ಆ ಉಪನ್ಯಾಸದಲ್ಲಿ ಅವರು ಹೇಳಿದರು ನಾವು ಸ್ವರಾಜ್ಯ ಬೇಕೆನ್ನುತ್ತೇವೆ ಹಾಗಾದರೆ ನಮ್ಮ ದೇಶವನ್ನು ನಾವು ಪರಕೀಯರಿಂದ ಸಂರಕ್ಷಿಸಿಕೊಳ್ಳಲು ಸಿದ್ಧರಾಗಿದ್ದೇವೆಯೇ ಎದುವರೆಗೆ ನಮ್ಮ ಸ್ವಂತ ಸೈನ್ಯ ಬಲವಿಲ್ಲವೋ ಅದುವರೆಗೂ ನಮ್ಮ ಸ್ವರಾಜ್ಯ ಬರೀ ಹಗಲುಗನಸು ಸೈನ್ಯ ನಮ್ಮದಾಗಬೇಕಾದರೆ ನಮ್ಮಲ್ಲಿ ವಿದ್ಯಾವಂತರಾದವರು ಮತ್ತು ಗಣ್ಯರಾದವರು ಸೇನೆಗೆ ಸೇರಬೇಕು ಸೇನೆಯ ನೌಕರಿ ಕಂಗಾಳಿ ಜನಕ್ಕೂ ಕೆಲಸಕ್ಕೆ ಬರೆದವರಿಗೂ ಕೀಡು ಜನಕ್ಕೂ ತಕ್ಕದ್ದೆಂದು ಶ್ರೇಷ್ಠ ಜನರು ಅದನ್ನು ಹೀನಾಯವಾಗಿ ಎಣಿಸಿದರೆ ಆ ಉದ್ಯೋಗಕ್ಕೆ ಗೌರವ ಬರಲಾರದು ವಿದ್ವಜ್ ಜನರು ಸಮಾಜ ಪ್ರಮುಖರು ಸೈನ್ಯ ಸೇವೆಯಲ್ಲಿ ಸೇರಬೇಕು ಇದು ಆ ಉಪನ್ಯಾಸದ ಸಾರಾಂಶ ಆ ಮಾರನೆಯ ದಿನ ಬೆಳಗ್ಗೆ ಇಬ್ಬರು ವಿದ್ಯಾವಂತರಾದ ತರುಣರು ಶಿವಸ್ವಾಮಿ ಅಯ್ಯರವರ ಅವರಲ್ಲಿಗೆ ಹೋದರು ಆ ಇಬ್ಬರು ಅವರ ಸ್ನೇಹಿತರ ಮಕ್ಕಳು ಕುಶಲ ಪ್ರಶ್ನಾನಂತರ ಹೀಗೆ ಮಾತು ನಿನ್ನೆ ನಾವಿಬ್ಬರು ಲೆಕ್ಚರಿಗೆ ಬಂದಿದ್ದೆವು ಸರಿ ಉಪನ್ಯಾಸ ಬಹಳ ಚೆನ್ನಾಗಿತ್ತು ಸರಿ ನಾವಿಬ್ಬರು ಸೈನ್ಯಕ್ಕೆ ಸೇರಬೇಕೆಂದು ಯೋಚಿಸಿದ್ದೇವೆ ದೇವರು ಒಳ್ಳೆಯದು ಮಾಡಲಿ ನೀವು ಸ್ವತಂತ್ರರಾಗಿ ಈ ತೀರ್ಮಾನಕ್ಕೆ ಬಂದಿದ್ದರೆ ಅದಕ್ಕೆ ನನ್ನ ಅನುಮತಿ ಬೇಕಾಗಿಲ್ಲ ಉಪನ್ಯಾಸದ ಕಾರಣದಿಂದ ನೀವು ಈ ರೀತಿ ನಡೆಯುವುದಾದರೆ ಅದರ ಜವಾಬ್ದಾರಿ ನನಗೆ ನಿಮ್ಮ ಸ್ವತಂತ್ರ ವಿಚಾರದಿಂದ ನೀವು ನಡೆದುಕೊಂಡರೆ ಸರಿ ಮುಗಿಯದ ತರ್ಪ ಮತ್ತೊಂದು ಸಾರಿ ಶಿವಸ್ವಾಮಿ ಅಯ್ಯರ್ ಅವರ ಉಪನ್ಯಾಸ ಕೇಳಿದ್ದ ಒಬ್ಬ ಯುವಕನು ಅವರನ್ನು ಕಂಡು ಹೇಳಿದ ನಿಮ್ಮ ಉಪನ್ಯಾಸ ನಾನು ಕೇಳಿದೆ ಬಹು ಚೆನ್ನಾಗಿತ್ತು ಶಿವಸ್ವಾಮಿ ಅಯ್ಯರ್ ಆಗ ಎಲ್ಲಿಯೋ ಹೋಗುತ್ತಿದ್ದವರು ಈತ ತಮ್ಮ ಸ್ನೇಹಿತರ ಮಗನೆಂದು ಗುರುತಿಸಿ ನಿಂತು ಆತ ಹೇಳಿದ್ದನ್ನು ಕೇಳಿದರು ಆಗ ಅವರ ಜೊತೆಯಲ್ಲಿ ಮತ್ತೊಬ್ಬ ಸ್ನೇಹಿತರು ನಡೆದು ಬರುತ್ತಿದ್ದರು ಆ ಯುವಕನ ಮೆಚ್ಚುಗೆಯ ಮಾತನ್ನು ಕೇಳಿದ ಕೂಡಲೇ ಶಿವಸ್ವಾಮಿ ಅಯ್ಯರ್ ಅವರು ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ನೆತ್ತಿಯಿಂದ ಮೇಲಕ್ಕೆ ಹಿಡಿದು ಹೇಳಿದರು ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಹೀಗೆ ಹೇಳಿ ಸರಸರ ನಡೆದು ಹೋದರು ಜೊತೆಯಲ್ಲಿದ್ದ ಸ್ನೇಹಿತರು ಕೇಳಿದರು ಅದೇಗೆ ಹೀಗೆ ಮಾಡಿದಿರಿ ಈತ ಆ ಸ್ನೇಹಿತರ ಮಗ ಇವನನ್ನು ನಾನು ಬಾಲ್ಯದಿಂದ ಬಂದೆ ಈಗ ಈತ ಗುಣದೋಷ ವಿಮರ್ಶೆ ಮಾಡಿ ನನಗೆ ಸರ್ಟಿಫಿಕೇಟ್ ಕೊಡುವಷ್ಟು ಸಮರ್ಥನಾಗಿದ್ದಾನೆಂದು ತಿಳಿಕೊಂಡಿದ್ದಾನೆ ಇರಲಿ ಬಾಧಕವಿಲ್ಲ ಆದರೆ ಇಂಥ ಈ ಕಾಲದ ಯುವಕರೊಡನೆ ನಾನು ತರ್ಕಕ್ಕೆ ಸಿಕ್ಕಿ ಹಾಕಿಕೊಳ್ಳಬಾರದು ಅದು ಮುಗಿಯದಿರುವ ತರ್ಕ ರಾಜಕೀಯ ವಿಚಾರ ಶಿವಸ್ವಾಮಿ ಅಯ್ಯರವರು ರಾಜಕೀಯದಲ್ಲಿ ಸೌಮ್ಯ ಪಕ್ಷಕ್ಕೆ ಸೇರಿದವರು ಈ ಪಕ್ಷವನ್ನು ಲಿಬರಲ್ ಎಂದು ಕರೆಯುವುದುಂಟು ಅವರಿಗೆ ಉಗ್ರ ಪಂಥ ಸಮತವಲ್ಲ ಅವರು ತಿಲಕರ ಪಂಥಕ್ಕೆ ವಿರೋಧಿಗಳು ಗೋಕಲೆ ದಾದಾಬಾಯಿ ನವರೋಜಿ ರಾನಡೆ ಮೊದಲಾದವರ ಪಂಥಕ್ಕೆ ಸೇರಿದವರು ಮಹಾತ್ಮ ಗಾಂಧಿಯವರ ಮಾರ್ಗವಂತೂ ಅವರ ದೃಷ್ಟಿಯಲ್ಲಿ ತೀರಾ ಅಸಂಗತವಾದದ್ದು ಅದು ಅನರ್ಥ ಅನರ್ಥಕಾರಿಯಾದದ್ದೆಂದೇ ಅವರು ಘಟಾಘೋಷವಾಗಿ ಹೇಳುತ್ತಿದ್ದರು ಮದ್ರಾಸಿನಲ್ಲಿ ಸಾವಿರದ ಸುಮಾರಿನಲ್ಲಿ ಲಿಬರಲ್ ಉದಾರ ಪಕ್ಷದ ಸಮ್ಮೇಳನ ನಡೆಯಿತು ಅದರ ವಿಶ್ವಾನಿಯಾಮಕ ಸಮಿತಿಯಲ್ಲಿ ದೇಶೀಯ ಸಂಸ್ಥಾನಗಳ ಭವಿಷ್ಯವನ್ನು ಕುರಿತು ಒಂದು ನಿರ್ಣಯವಿರಬೇಕೆಂದು ನಾನು ಸೂಚಿಸಿದೆ ಶಿವಸ್ವಾಮಿ ಅಯ್ಯರ್ ಅವರು ಅದನ್ನು ವಿರೋಧಿಸಿದರು ಅದರ ಮೇಲೆ ಕೊಂಚ ಬಿರುಸು ಮಾತುಗಳೇ ನಡೆದವು ಶಿವಸ್ವಾಮಿ ಅಯ್ಯರವರ ಮುಖ ಕೋಪದಿಂದ ಕೆಂಪೇರಿತೆಂದೇ ಹೇಳಬೇಕು ಅವರು ಅಷ್ಟು ಕಪ್ಪಲ್ಲದಿದ್ದರೆ ಆ ಕೆಂಪು ಎಲ್ಲರಿಗೂ ಕಣ್ಣಿಗೆ ಕಾಣಿಸುತ್ತಿತ್ತು ನನ್ನ ಹೇಗಿತ್ತು ನನಗೆ ಗೊತ್ತಿಲ್ಲ ಆದರೆ ನಾನು ಚಿಕ್ಕ ವಯಸ್ಸಿನವನು ಅಲ್ಪನು ನನ್ನಂತವನು ಅಂತ ಮಹನೀಯರಿಗೆ ಎದುರಾಗಿ ನಿಂತು ಮಾತಾಡಿದೆನಲ್ಲ ಎಂದು ಪಶ್ಚಾತ್ತಾಪ ಬಂದಿತು ಅಲ್ಲಿ ನನ್ನ ವಿಷಯದಲ್ಲಿ ಸಹಾನುಭೂತಿಯುಳ್ಳವರಾಗಿದ್ದರೂ ಶಿವಸ್ವಾಮಿ ಅಯ್ಯರ್ ಅವರಿಗೆ ಹೆಚ್ಚು ಸಮೀಪರಾದ ದೊಡ್ಡ ಮನುಷ್ಯರಿದ್ದರು ಟಿಆರ್ ವೆಂಕಟರಾಮಶಾಸ್ತ್ರಿ ಮೊದಲಾದವರು ಅವರು ಇಬ್ಬರಿಗೂ ಸಮಜಾಯಿಸಿ ಹೇಳಿದರು ಅಂಥವರಲ್ಲಿ ಬಹುಮುಖ್ಯರು ಸರ್ ಸಿಪಿ ರಾಮಸ್ವಾಮಿ ಅಯ್ಯರ್ ಅವರು ಸಿಪಿ ಅವರು ಶಿವಸ್ವಾಮಿ ಅಯ್ಯರ್ ಅವರನ್ನು ನನ್ನನ್ನು ತಮ್ಮ ಮನೆಗೆ ಕರೆದು ರಾಜಭೋಜನ ಮಾಡಿಸಿದರು ಜಗಳ ಮರೆತು ಹೋಯಿತು ದೇಶೀಯ ಸಂಸ್ಥಾನಗಳು ಆ ಕಾಲದಲ್ಲಿ ಬ್ರಿಟಿಷ್ ಇಂಡಿಯಾದ ಪ್ರಜಾ ನಾಯಕರಿಗೆಲ್ಲ ಶಿವಸ್ವಾಮಿ ಅಯ್ಯರವರ ಅಭಿಪ್ರಾಯವೇ ದೇಶೀಯ ಸಂಸ್ಥಾನಗಳ ರಾಜಕೀಯದ ವಿಷಯದಲ್ಲಿ ಸಾಮಾನ್ಯವಾಗಿ ಈ ಕಾರಣದಿಂದ ಆ ನಾಯಕರುಗಳಿಗೆ ನನ್ನೊಡನೆ ದೇಶೀಯ ಪ್ರಜೆಗಳಿಗೂ ಅಭಿಪ್ರಾಯ ಘರ್ಷಣೆ ಆಗಾಗ ಆಗುತ್ತಿತ್ತು ಪುಣೆಯಲ್ಲಿ ಒಂದಾನೊಂದು ಸಭೆಯಲ್ಲಿ ಸರ್ ತೇಜಬಹದ್ದು ಬಹದ್ದೂರ್ ಸಪ್ರೂರ್ ಅವರಿಗೂ ನನಗೂ ಘರ್ಷಣೆ ನಡೆಯಿತು ಅದೆಲ್ಲಾ ಈಗ ಮುಗಿದ ಶಿವಸ್ವಾಮಿ ಅವರವರ ಮುಂದಿನವಾದ